ಮನೆಯಲ್ಲೊಂದು ಫಂಕ್ಷನ್ ನಡೆದಿತ್ತು ನಮ್ಮ ಅಡಿಗೆ ಮನೆಯಲ್ಲೊಂದು ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪಾಳೆ ಹಾಕಿತ್ತು ಚೀಫ್ ಮಿನಿಸ್ಟಿರೋ ಟಿರಾಯ ಅಧ್ಯಕ್ಷನಾಗಿದ್ದ ಮಾರುತ ಪಡುವನು ಕಾಯಿ ಸ್ವೀಟ್ ಕೊಡ್ತಿತ್ತು ಪೈನಾಪಲ್ ತಾನೆ ಬಂದು ಪಿಯಾನು ಬರೆದಿತ್ತು ಅದನ್ನು ನೋಡಿ ಕಾಯಿ ಬ್ಯಾನ್ ಬರ್ತಿತ್ತು ಅಡಿಗೆ ಬಟ್ಟ ಹಾಲುಗೆಡ್ಡೆ ಅಡುಗೆ ಮಾಡ್ತಿದ್ದ ಕುಂಬಲಕಾಯಿ ಕುಣ್ಕೊಂಡ್ ಕುಣ್ಕೊಂಡ್ ಪಾರ್ಟಿಗೆ ಬಂದಿತ್ತು ಅದನ್ನು ನೋಡಿ ಬದನೆಕಾಯಿ ಬಿಸ್ ಬಿಸ್ ನಡ್ತಿತ್ತು ಮೆಣಸಿನಕಾಯಿ ತಾನೇ ಹೋಗಿ ಫ್ರೆಂಡ್ಸ್ನ ಕರೆದು ಬಂತು ಸೌತೆಕಾಯಿ ಬಂದವ್ರಿಗೆಲ್ಲ ಸ್ವಾಗತ ಬಯಸಿತ್ತು ಟೊಮೆಟೊ ತಾನೇ ಸುಂದರಿ ಎಂದು ತಾಂಬೂಲ ಕೊಟ್ಟಿತ್ತು